ಕೋಪತಾಪಗಳ ಬೆಳಕಿನ ಜಡದಲ್ಲಿ ಸತ್ಯವು ನಮ್ಮ ಕಣ್ಣಿಗೆ ವಿಕಾರವಾಗಿ ಕಾಣುತ್ತದೆ ಮನಸ್ಸು ಶಾಂತವಾಗಿರುವಾಗ ಸತ್ಯವು ಅಲೆದಾಟವಿಲ್ಲದೆ ದೀಪದಂತೆ ನಿಶ್ಚಲ ಜ್ವಾಲೆಯಂತೆ ಏಕರೂಪದಲ್ಲಿ ಕಾಣುತ್ತದೆ ಆದ್ದರಿಂದ ಸತ್ಯಾನ್ವೇಷಿಯು ಉದ್ಯೋಗವಿಲ್ಲದವರಾಗಿ ರಾಗದ್ವೇಷವಿಲ್ಲವದವಿಲ್ಲದವನಾಗಿ ನಿರ್ಮಲ ದೃಷ್ಟಿಯುಳ್ಳವನಾಗಿರಬೇಕು ಹಿರಿಯಣ್ಣನವರು ಈ ಮೂರು ಗುಣಗಳಿಗೂ ಆದರ್ಶ ಸ್ವರೂಪರಾಗಿದ್ದರು ಅವರು ಸತ್ಯದ ವಿನ ಯಾವ ಆಕಾಂಕ್ಷೆಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಡೆದವರಲ್ಲ ಮೇಲಿನವರ ಮುಖ್ಯೋಲ್ಲಾಸಕ್ತಾಗಿ ಪ್ರಯತ್ನಿಸಿದವರಲ್ಲ ಪ್ರತಿಯಾಗಿ ಮೇಲಧಿಕಾರಿಗಳ ಮನಸ್ಸಿಗೆ ಇಷ್ಟವಾಗಿರದ ಸತ್ಯವನ್ನು ಸ್ಪಷ್ಟವಾಗಿ ಹೇಳಿದವರು ಈ ಸತ್ಯನಿಷ್ಠೆಯಿಂದ ಕೊಂಚಮಟ್ಟಿನ ಅನಾನುಕೂಲವನ್ನು ಸಹಿಸಿದವರು ಅವರು ಸತ್ಯ ನಿಷ್ಠೂರ ಮಾಡಿದವರಲ್ಲ ಯಾವ ಸಮಯದಲ್ಲಿಯೂ ಗಂಟಲನ್ನು ದೊಡ್ಡದು ಮಾಡಿದವರಲ್ಲ ಅವರು ಆಡಿದ ಮಾತು ಸಾಮಾನ್ಯವಾಗಿ ಯಾರನ್ನು ಉದ್ದೇಶಿಸಿತ್ತೋ ಅವರಿಗೆ ಕೇಳಿಸುವಷ್ಟು ಮಾತ್ರ ಅವರ ಧ್ವನಿ ಇರುತ್ತಿತ್ತು ಅವರು ಹೆಚ್ಚು ಮಾತಿನವರಲ್ಲ ಹೆಚ್ಚು ಧ್ವನಿಯವರೂ ಮಾತು ಧ್ವನಿಯೂ ಸೌಮ್ಯವಾಗಿದ್ದವು ಯಸ್ಮಾ ನೋದ್ವಿಜತೆ ಲೋಕ ಲೋಕಾನ್ ಲೋಕಾನ್ ನೋ ದ್ವಿಜೆ ದ್ವಿಜತೆ ಚ ಯಹ ಇದು ಹಿರಿಯಣ್ಣನವರ ನಡತೆಯ ಸೂತ್ರ ಅತಿವಾದ ಕೂಡದು ಅವರ ಪಾಠಕ್ರಮದ ಒಂದು ನಿಯಮವನ್ನು ಕೊಂಚ ವಿಸ್ತರಿಸಿ ಹೇಳಿದರೆ ಆಯುಕ್ತವಾಗದು ಆಯುಕ್ತವಾಗದು ಅವರು ಯಾವ ವಿಷಯವನ್ನು ಪ್ರತಿಪಾದಿಸ ಹೊರಟರೂ ಅದರಲ್ಲಿ ಅತಿವಾದ ಬೆಳೆಸಬಾರದೆಂಬ ನಿಯಮವನ್ನಿಟ್ಟುಕೊಂಡಿದ್ದರು ಎಷ್ಟು ಅವಶ್ಯವೋ ಅಷ್ಟೇ ಇರಬೇಕು ವಾ ವ್ಯಾಖ್ಯಾನ ಕೋಲಾಚಲ ಮಲ್ಲಿನಾಥನೆಂಬ ವ್ಯಾಖ್ಯಾತ ಶಿರೋಮಣಿ ತನ್ನ ಸ್ವಂತಕ್ಕಾಗಿರಿಸಿಕೊಂಡಿದ್ದ ನಿಯಮ ಹೀಗೆ ನಾಮೂಲಂ ಲಿಖಿತ ಕಿಂಚಿತ್ ನಾನಪೇಕ್ಷಿತ ಮುಖ್ಯತೆ ಮೂಲ ಗ್ರಂಥದಲ್ಲದ್ದನ್ನು ಕಲ್ಪನೆ ಮಾಡಿ ಬರೆಯುವುದಿಲ್ಲ ಅವಶ್ಯವಲ್ಲದ್ದನ್ನು ಎಂದರೆ ಯಾವುದನ್ನು ವಾಚಕರು ತಾವಾಗಿ ಊಹಿಸಿಕೊಳ್ಳಲಾಗುತ್ತದೆಯೋ ಅಂತದ್ದನ್ನು ಹೇಳುವುದಿಲ್ಲ ಈ ಕಟ್ಟುನಿಟ್ಟಿನ ನಿಯಮವನ್ನು ತಮ್ಮ ಗ್ರಂಥ ಲೇಖನದಲ್ಲಿ ಇಟ್ಟುಕೊಂಡಿದ್ದರು ಅವರು ಬರೆದಿರುವ ಗ್ರಂಥಗಳಲ್ಲಿ ಔಟ್ಲೈನ್ಸ್ ಆಫ್ ಇಂಡಿಯನ್ ಫಿಲಾಸಫಿ ಎಸೆನ್ಷಿಯಸ್ ಆಫ್ ಇಂಡಿಯನ್ ಫಿಲಾಸಫಿ ಈ ಎರಡು ಗ್ರಂಥಗಳು ಗ್ರಂಥಲೇಖನ ಹೇಗಿರಬೇಕೆಂಬುದಕ್ಕೆ ಉದಾಹರಣೆಗಳು ಪ್ರತಿಯೊಂದು ವಿಷಯವೂ ವಿಷದಪಟ್ಟಿದೆ ವಾಕ್ಯಗಳು ಸರಳವಾಗಿವೆ ಮತ್ತು ನಿಷ್ಕರ್ಷೆಯನ್ನು ತೋರಿಸುತ್ತವೆ ವಿಷಯವು ಗಂಭೀರವೂ ಗಹನವೂ ಆದ್ದರಿಂದ ಅವರ ವಾಕ್ಯಗಳ ವಿಷದತೆಯೂ ಸರಳತೆಯೂ ಓದುಗರಿಗೆ ಮನಪ್ರಸಾದಕರವಾಗಿ ಒಂದು ಮೃದುಕಾಂತಿಯನ್ನು ತುಂಬಬಲ್ಲದಾಗಿವೆ ಗ್ರಂಥ ಸಂಪಾದನೆ ಈ ಗ್ರಂಥಗಳ ಜೊತೆಗೆ ಅವರು ಕೆಲವು ಕ್ಲಿಷ್ಟವಾದ ವೇದಾಂತ ಗ್ರಂಥಗಳನ್ನು ಸಂಪಾದನೆ ಮಾಡಿ ಉಪಗತ ಟಿಪ್ಪಣಿಗಳಿಂದ ವಾಚಕರಿಗೆ ಸುಲಭಪಡಿಸಿದ್ದಾರೆ ಇಂಥ ಸಂಸ್ಕೃತ ಗ್ರಂಥಗಳಲ್ಲಿ ವೇದಾಂತಸಾರ ನೈಷ್ಕರ್ಮ್ಯ ಸಿದ್ಧಿ ಇಷ್ಟಸಿದ್ಧಿ ಇವು ಮುಖ್ಯವಾದವು ಇಷ್ಟಸಿದ್ಧಿ ಎಂಬುದು ಜ್ಞಾನ ಸಾಧನದ ವಿಷಯವನ್ನು ಕುರಿತದ್ದು ಅದು ಬಹು ಕ್ಲಿಷ್ಟವಾದ ಗ್ರಂಥ ತರ್ಕ ಭೂ ಇಷ್ಟವಾದದ್ದು ಅದರಲ್ಲಿ ಒಂದು ವಸ್ತು ತನ್ನ ನಮಗೆ ಹೇಗೆ ತಿಳಿಸಿಕೊಡುತ್ತದೆ ಎಂಬುದು ವಿಚಾರ ಇದನ್ನು ಪಾರಿಭಾಷಿಕವಾಗಿ ಖ್ಯಾತಿ ಎಂದು ಹೇಳುತ್ತಾರೆ ಈ ಗ್ರಂಥಕ್ಕೆ ಹಿರಿಯಣ್ಣನವರು ಇಂಗ್ಲೀಷ್ನಲ್ಲಿ ಬರೆದಿರುವ ಪೀಠಿಗೆ ಅದು ತಾನೇ ಒಂದು ಸ್ವತಂತ್ರ ಗ್ರಂಥವೆಂದು ಹೇಳಬಹುದು ಹಿರಿಯಣ್ಣನವರು ಈಶಾ ಖೇನ ಕಠೋನಿ ಪಿಷತ್ತುಗಳನ್ನು ಬೃಹದಾರಣ್ಯಕದ ಕೆಲವು ಭಾಗಗಳನ್ನು ಶಾಂತರ ಸಮೇತವಾಗಿ ಇಂಗ್ಲೀಷಿಗೆ ಪರಿವರ್ತನೆ ಮಾಡಿಕೊಟ್ಟಿದ್ದಾರೆ ಹಿರಿಯಣ್ಣನವರ ಇಂಗ್ಲಿಷ್ ಸಾಹಿತ್ಯ ಪ್ರಜ್ಞೆಯು ಅವರ ಸಂಸ್ಕೃತ ಪ್ರಜ್ಞೆಗಿಂತ ಕಡಿಮೆಯಾದದಲ್ಲ ಅವರು ಸಂಸ್ಕೃತ ಪ್ರೊಫೆಸರ್ ಆಗದೆ ಹೋಗಿದ್ದರೆ ಇಂಗ್ಲಿಷ್ ಪ್ರೊಫೆಸರ್ ಆಗಬಹುದಾಗಿತ್ತು ಶೇಕ್ಸ್ಪಿಯರನ ಸಾಹಿತ್ಯದಲ್ಲಿಯೂ ವರ್ಡ್ಸ್ ಮೊದಲಾದವರ ಇಂಗ್ಲಿಷ್ ಕಾವ್ಯಗಳ ವಿಷಯದಲ್ಲಿಯೂ ಅವರು ತುಂಬಾ ಉತ್ಸಾಹಿಗಳಾಗಿದ್ದರು ಒಂದು ಸಾರಿ ಏನೋ ಚರ್ಚೆ ನಡೆಯುತ್ತಿದ್ದಾಗ ಅವರು ಕೇವಲ ಜ್ಞಾಪಕದಿಂದ ವರ್ಷ ಕವಿಯ ಒಂದು ಸಾನೆಟ್ ಪದ್ಯದ ಉದಾಹರಣೆ ಹೇಳಿದ್ದು ನನಗೆ ಚೆನ್ನಾಗಿ ಜ್ಞಾಪಕವಿದೆ ಇದಲ್ಲದೆ ಅವರು ಲಂಡನ್ ಟೈಮ್ಸ್ ಪತ್ರಿಕೆಯ ವಾರ ಲಿಟರರಿ ಸಪ್ಲಿಮೆಂಟ್ ಎಂಬ ಸಾಹಿತ್ಯ ವಿಮರ್ಶನಾ ಪತ್ರಿಕೆಯನ್ನು ಅದರಂತೆ ಪ್ರಮಾಣಭೂತವೆನಿಸಿದ ಇತರ ಇಂಗ್ಲಿಷ್ ಪತ್ರಿಕೆಗಳನ್ನು ಅತಿಶಯವಾದ ಆಸಕ್ತಿಯಿಂದ ವ್ಯಾಸಂಗ ಮಾಡಿ ಗಮನಾರ್ಹವೆಂದು ತಮಗೆ ತೋರಿದ ಸಾಹಿತ್ಯ ಮೀಮಾಂಸೆಯ ಅಭಿಪ್ರಾಯಗಳನ್ನು ತತ್ವಜಿಜ್ಞಾಸೆಯ ಅಭಿಪ್ರಾಯಗಳನ್ನು ಕ್ರಮವಾಗಿ ಗುರುತು ಹಾಕಿಕೊಂಡಿರುತ್ತಿದ್ದರು ಯಾವುದಾದರೊಂದು ಉದ್ಗ್ರಂಥದ ವಿಮರ್ಶೆಯನ್ನು ನೋಡಿದ ಕೂಡಲೇ ಆ ವಿಮರ್ಶನ ಪ್ರಬಂಧವನ್ನು ಬೇರೆ ತೆಗೆದು ಸಂಬಂಧಪಟ್ಟ ಪುಸ್ತಕದಲ್ಲಿ ಜೋಪಾನವಾಗಿರಿಸಿಕೊಳ್ಳುತ್ತಿದ್ದರು ಸರಳ ಗಂಭೀರ ಹಿರಿಯಣ್ಣನವರ ವಿದ್ವತ್ತೆಯ ಮಾತು ಅವರ ವಿಚಾರ ಗಾಂಭೀರ್ಯದ ಮಾತು ನನ್ನ ಶಕ್ತಿಯನ್ನು ಮೀರಿದವು ಅವರಲ್ಲಿ ಸಾಮಾನ್ಯರು ಕಾಣಬಹುದಾಗಿದ್ದ ದೊಡ್ಡ ಗುಣವೆಂದರೆ ಪರಿಷ್ಕಾರ ಶ್ರದ್ಧೆ ಅವರ ಕೈಬರಹ ಅಂದವಾದದ್ದು ಆಗಲಿ ಕನ್ನಡವಾಗಲಿ ದೇವನಾಗರಿ ಆಗಲಿ ಅಕ್ಷರದ ಗಾತ್ರ ಸಣ್ಣದು ಆದರೆ ಸ್ಫುಟವಾಗಿ ಸ್ವಾಭಾವಿಕ ರೂಪದಲ್ಲಿದ್ದರಿಂದ ಅದನ್ನು ಓದುವುದೇ ಒಂದು ಸಂತೋಷವೆನಿಸುತ್ತಿತ್ತು ಅವರು ಅಚ್ಚಿನ ಕರಡುಗಳಲ್ಲಿ ಮಾಡುತ್ತಿದ್ದ ತಿದ್ದುಪಾಟುಗಳು ಹಾಗೆಯೇ ಒಂದು ಚಿತ್ತೂ ಇರುತ್ತಿರಲಿಲ್ಲ ಎಲ್ಲಾ ಸುಗಮವಾಗಿರುತ್ತಿತ್ತು ಅವರು ಕಾಗದಗಳನ್ನು ಬರೆಯುತ್ತಿದ್ದದ್ದು ಹಾಗೆಯೇ ಸೊಗಸಾದ ಅಕ್ಷರ ಕಾಗದದ ಆಡಂಬರವಿಲ್ಲ ವಾಕ್ಯಗಳು ಲಲಿತವಾಗಿರುತ್ತಿದ್ದವು ಎಷ್ಟು ಪ್ರಶ್ನೆಯೋ ಅಷ್ಟೇ ಉತ್ತರ ಗಹನವಾದ ವಿಷಯಗಳನ್ನು ಸುಲಭವಾಗುವಂತೆ ಮಿತಪದಗಳಲ್ಲಿ ಹೇಳುತ್ತಿದ್ದರು ವಾಕ್ಯ ಶೈಲಿಯಲ್ಲಿ ಆಡಂಬರವಿಲ್ಲ ಎಲ್ಲ ಸರಳ ಎಲ್ಲ ಗಂಭೀರ ಮನೆಯಲ್ಲಿ ಅವರ ಪುಸ್ತಕ ಭಂಡಾರದಲ್ಲಿ ಆರಿಸಿ ಆರಿಸಿದ ಗ್ರಂಥಗಳಿದ್ದವು ವರ್ಷಕ್ಕೊಮ್ಮೆ ಅವರು ತಮ್ಮಲ್ಲಿ ಸೇರಿದ್ದ ಪುಸ್ತಕಗಳನ್ನೆಲ್ಲ ಪುನಃ ಪರೀಕ್ಷೆ ಮಾಡಿ ಎರಡನೆಯ ಮೂರನೆಯ ದರ್ಜೆಯ ಪುಸ್ತಕಗಳನ್ನು ಬೇರೆ ಮಾಡಿ ಯಾರಿಗಾದರೂ ಕೊಟ್ಟು ಅವರ ಇನ್ನೊಂದು ದೊಡ್ಡ ಗುಣ ಚೊಕ್ಕಟ ಪುಸ್ತಕವಾಗಲಿ ಕುಚ್ಚಿಯಾಗಲಿ ಸಣ್ಣ ಮೇಜಾಗಲಿ ಎಲ್ಲ ಚೊಕ್ಕಟವಾಗಿರಬೇಕು ಮನೆಯಲ್ಲಿ ಅವರು ಸಾಮಾನ್ಯವಾಗಿರುತ್ತಿದ್ದುದು ಮನೆಯ ಮುಂದೂಗಡೆಯ ಕೊಠಡಿಯಲ್ಲಿ ಅದರಲ್ಲಿದ್ದ ಪರಿಕರ ಒಂದು ಸೊಗಸಾದ ಚಾಪೆ ಒಂದು ಸಣ್ಣ ಇಳಿಜಾರು ಡೆಸ್ಕು ಒಂದು ಬೆಂಚು ಒಂದು ಸಣ್ಣ ಸ್ಟೂಲು ಒಂದು ಅರ್ಧ ಆರಾಮ ಕುರ್ಚಿ ಹಿರಿಯಣ್ಣನವರು ಸಾಮಾನ್ಯವಾಗಿ ಚಾಪೆಯ ಮೇಲೆ ಕುಳಿತು ಡೆಸ್ಕ್ ಅನ್ನು ಮುಂದಿರಿಸಿಕೊಂಡು ಓದು ಬರಹ ನಡೆಸುವರು ಅವರ ಹಿಂದುಗಡೆಯೇ ಗೋಡೆಯಲ್ಲಿ ಐದಾರು ಅರೆಗಳುಳ್ಳ ಕಪಾಟು ಅದರಲ್ಲಿ ತಮ್ಮ ಕೈಬರಹದ ಪ್ರತಿಗಳನ್ನು ಸಾಮಗ್ರಿಯನ್ನು ಫೈಲುಗಳಲ್ಲಿ ಕಟ್ಟಿ ನೀಟಾಗಿ ಇಟ್ಟಿರುತ್ತಿದ್ದರು ಅತಿಥಿಗಳು ಯಾರಾದರೂ ಬಂದಾಗ ಅವರನ್ನು ಆ ಅರ್ಧ ಆರಾಮ ಕುರ್ಚಿಯ ಮೇಲೆ ಕೂಡಿಸಿ ತಾವು ಸ್ತೂಲಿನ ಮೇಲೆ ಕೂಡುವರು. ಈ ಮರ್ಯಾದೆ ಎಂದು ತಪ್ಪಿದ್ದಲ್ಲ ಬಂದ ಅತಿಥಿಗಳು ಒಬ್ಬರಿಗಿಂತ ಹೆಚ್ಚಾಗಿದ್ದರೆ ಮುಖವರು ಬೆಂಚಿನ ಮೇಲೆ ಕೊಡುವರು ಈ ಕೂಡುವ ಕೋಣೆಯ ಹಿಂಭಾಗದಲ್ಲಿ ಗ್ರಂಥ ಭಂಡಾರ ಅಲ್ಲಿಯೂ ಚೊಕ್ಕ ಒಂದು ಕಣವೂ ಧೂಳಿರುತ್ತಿರಲಿಲ್ಲ ಎಲ್ಲವನ್ನೂ ಹೊರೆ ಹೊರೆಸಿಡುತ್ತಿದ್ದರು ಕಾಲನಿಯಮ ಹಿರಿಯಣ್ಣನವರ ಕಾಲನಿಯಮ ಪಾಲನೆಯು ಪ್ರಶಂಸೆಗೆ ಅರ್ಹವಾದದು ನಾನು ಒಂದು ಸೋಮವಾರ ಬೆಳಿಗ್ಗೆ ಎಂಟೂವರೆ ಗಂಟೆಗೆ ಅವರನ್ನು ನೋಡುವುದಕ್ಕಾಗಿ ಅವರ ಮನೆಗೆ ಹೋಗುವೆನೆಂದು ಮುಂಚಿತವಾಗಿ ತಿಳಿಸಿರುತ್ತಿದ್ದೇನೆ ಎಂಟೂವರೆ ಗಂಟೆಗೆ ಸರಿಯಾಗಿ ನಾನು ಅವರ ಮನೆ ತಲುಪುವ ವೇಳೆಗೆ ಅವರು ಗೇಟಿನ ಬಳಿ ಕಾದು ನಿಂತಿರುತ್ತಿದ್ದರು ಕೈಯಲ್ಲಿ ಪುಸ್ತಕ ಪೆನ್ಸಿಲು ನನ್ನನ್ನು ಕಂಡ ಕೂಡಲೇ ಅವರು ಕೋಣೆಗೆ ನನ್ನನ್ನು ಕರೆದುಕೊಂಡು ಹೋಗಿ ನನ್ನನ್ನು ಕೂಡಿಸಿ ತಾವು ಕೂಡುವರು ನಾನು ಚಾಪಿಯ ಮೇಲೆಯೇ ಕೂಡಲು ಇಷ್ಟವುಳ್ಳವನು ಆದ್ದರಿಂದ ಅವರು ಹಾಗೆಯೇ ಕೂಡುವರು ಕುಳಿತ ಉತ್ತರ ಕ್ಷಣವೇ ಪ್ರಾರಂಭಿಸುವರು ಈ ಗ್ರಂಥದಲ್ಲಿ ಇಷ್ಟನೇ ಪುಟದಲ್ಲಿ ಆರನೆಯ ಪಂಕ್ತಿಯಲ್ಲಿ ಈ ಪ್ರಯೋಗವನ್ನು ನೀವು ಪುನಃ ಯೋಚನೆ ಮಾಡಿ ನೋಡಬೇಕು ಅಂತ ತೋರುತ್ತದೆ ಕುಶಲ ಪ್ರಶ್ನೆ ಯೋಗಕ್ಷೇಮ ಮೊದಲಾದ ಹರಟೆ ಆಮೇಲೆ ಮೊದಲು ಕೈಯಲ್ಲಿದ್ದ ಕೆಲಸ ಇದು ಅವರ ದಾರಿ ಇದನ್ನು ನಾನು ಎಷ್ಟೋ ಸಾರಿ ಕಂಡಿದ್ದೇನೆ ಹಿರಿಯಣ್ಣನವರಲ್ಲಿ ಹರಟೆಗೆ ಅವಕಾಶವಿಲ್ಲ ಧ್ವನಿ ಮೇಲಕ್ಕ ಮೇಲಕ್ಕೆತ್ತಬೇಕಾದ ಕಾರಣವಿಲ್ಲ ನನ್ನ ಮಾತು ಅವರಿಗೆ ಕೇಳಬೇಕು ಇತರರಿಗೆ ಕೆಳ ಕೇಳಿಸಬೇಕಾದದ್ದಿಲ್ಲ ಅಷ್ಟು ಮಾತು ಎಷ್ಟು ಅವಶ್ಯವೋ ಅಷ್ಟೇ ಧ್ವನಿಗಾತ್ರ ಹಿರಿಯಣ್ಣನವರಲ್ಲಿ ಯಾವ ಬಗೆಯ ಆಡಂಬರವೂ ಇರಲಿಲ್ಲ ಉಡುಗೆ ತೊಡುಗೆ ಮಾತು ಅಂಗಾಂಗಸಜ್ಞೆ ಯಾವುದರಲ್ಲೂ ದರ್ಪದಚಾರಿ ಇಲ್ಲ ಇಬ್ಬರು ಮಾನ್ಯರಾದ ಸಂಸ್ಕೃತ ಪುರುಷರು ಪರಸ್ಪರ ಹೇಗೆ ನಡೆದುಕೊಳ್ಳುತ್ತಾರೋ ಆ ಬಗ್ಗೆಯ ನಡವಳಿಕೆ ತತ್ವ ಕುತೂಹಲ ತತ್ವ ವಿಚಾರದಲ್ಲಿ ಹಿರಿಯಣ್ಣನವರು ಪುಸ್ತಕ ಪಾಂಡಿತ್ಯಕ್ಕಿಂತ ಸ್ವಾನುಭವ ದೊಡ್ಡದೆಂದು ತಿಳಿದಿದ್ದರು ಒಂದು ಸಾರಿ ಅವರು ನನಗೆ ಹೀಗೆ ಹೇಳಿದರು ನನ್ನ ಔಟ್ಲೈನ್ಸ್ ಪುಸ್ತಕದಲ್ಲಿ ದೈತ್ಯ ಸಿದ್ಧಾಂತವನ್ನು ಕುರಿತು ಒಂದು ಪ್ರಕರಣ ಬರೆಯದೆ ಬಿಟ್ಟಿದ್ದಕ್ಕೆ ಕಾರಣ ನನಗೆ ಅಜಹನೆ ಎಂದು ಕೆಲ ಮಂದಿ ಆಡಿಕೊಂಡಿದ್ದನ್ನು ಕೇಳಿದ್ದೇನೆ ನಿಜವಾದ ಕಾರಣವನ್ನು ನಿಮಗೆ ಹೇಳುತ್ತೇನೆ ನನಗೆ ಆ ಸಿದ್ಧಾಂತದ ಸ್ವಾನುಭವ ಸಾಲದು ಅದನ್ನು ನಾನು ಅನುಭವಕ್ಕೆ ತಂದುಕೊಳ್ಳಬೇಕೆಂದು ಅಭಿಪ್ರಾಯವಿದೆ ಅನುಭವ ಮಾಡಿಕೊಳ್ಳಬಲ್ಲವರನ್ನು ಹುಡುಕುತ್ತಿದ್ದೇನೆ ನಿಮಗೆ ತಿಳಿದಿರುವ ದ್ವೈತ ವಿದ್ವಾಂಸರಲ್ಲಿ ಅಂತವರು ಯಾರಾದರೂ ಇದ್ದರೆ ನನಗೆ ಹೇಳಬೇಕಲ್ಲ ನಾನು ಅವರ ಪರಿಚಯ ಮಾಡಿಕೊಳ್ಳ ಬಯಸುತ್ತೇನೆ ನಾನು ಎರಡು ಮೂರು ಹೆಸರುಗಳನ್ನು ಹೇಳಿದೆ ಅವರು ಸಾಂಖ್ಯಶಾಸ್ತ್ರ ತರ್ಕಶಾಸ್ತ್ರಗಳನ್ನು ಪಾಠ ಹೇಳುತ್ತಿದ್ದವರೆಂದು ಮಾಧ್ವ ಮಂಡಳಿಯಲ್ಲಿ ಪಂಡಿತ ವರ್ಗದಲ್ಲಿ ಬಹುಮಾನಿತರಾದವರೆಂದು ಹೇಳಿದೆ ಅವರು ಪುಸ್ತಕದಿಂದ ಪಾಠ ಹೇಳುವರೋ ಅನುಭವದಿಂದ ಪಾಠ ಹೇಳುವರೋ ನನಗೆ ಗಂಟಲು ಕಟ್ಟಿತು ಪುಸ್ತಕದಿಂದ ತಿಳಿದುಕೊಳ್ಳಬಹುದಾದದ್ದನ್ನು ನಾನು ಒಂದಿಷ್ಟು ನೋಡಿಕೊಂಡಿದ್ದೇನೆ ನನಗೆ ಬೇಕಾದದ್ದು ಆ ಅನುಷ್ಠಾನ ಅಭ್ಯಾಸಗಳನ್ನು ತಾವು ಮಾಡಿಕೊಂಡು ತತ್ವವನ್ನು ಅಂತರಂಗದಲ್ಲಿ ಅನುಭವಿಸಿರತಕ್ಕವರು ನಾನು ಸುಮ್ಮನಿದ್ದೆ ಒಂದೆರಡು ಕ್ಷಣ ಕಳೆದು ಅವರೇ ಹೇಳಿದರು ನಾನು ಅಂಥವರನ್ನು ಹುಡುಕುತ್ತಿದ್ದೇನೆ ಈ ಮಾತುಕತೆ ನಡೆದ ಐದಾರು ತಿಂಗಳ ತರುವಾಯ ಆರ್ ಕೃಷ್ಣಶಾಸ್ತ್ರಿಗಳು ನನಗೆ ಒಂದು ದಿನ ಹೇಳಿದರು ಯಾರೋ ಒಬ್ಬ ಮಾಧ್ವ ವಿದ್ವಾಂಸರಿದ್ದಾರಂತೆ ತುಂಬಾ ಮುದುಕರಂತೆ ಹಿರಿಯಣ್ಣನವರು ಅವರಲ್ಲಿ ಹೋಗಿ ಬರುತ್ತಿದ್ದಾರಂತೆ ಎಂದು ಪೂರ್ವ ಪಾಂಡಿತ್ಯ ಭಕ್ತಿ ಹಿರಿಯಣ್ಣನವರಿಗೆ ಪೂರ್ವಕಾಲದ ವಿದ್ವಾಂಸರಲ್ಲಿ ಅತ್ಯಂತ ಗೌರವ ಪ್ರಾಚೀನರದು ಚರ್ವಿತ ಚರ್ವಣ ಪಾಂಡಿತ್ಯ ನಮ್ಮ ಹೊಸ ಯುಕ್ತಿಗಳು ಅವರಿಗಿಲ್ಲ ನಮ್ಮ ವಿಶಾಲ ದೃಷ್ಟಿ ಅವರಿಗಿಲ್ಲ ಎಂಬೀ ರೀತಿಯ ತಿರಸ್ಕಾರ ಬುದ್ಧಿ ಸ್ವಲ್ಪವೂ ಇದ್ದದಲ್ಲ ಪ್ರತಿಯಾಗಿ ಅವರು ಸಾಂಪ್ರದಾಯಿಕ ಪಂಡಿತರನ್ನು ಆಧಾರದಿಂದ ಬರಮಾಡಿಕೊಂಡು ವಿಚಾರ ವಿನಿಮಯ ಮಾಡುತ್ತಿದ್ದರು ಹೀಗೆ ಅವರಲ್ಲಿ ಹೆಚ್ಚಾಗಿ ಹೋಗಿ ಬರುತ್ತಿದ್ದ ವಿದ್ವಾಂಸರು ಅದ್ವೈತ ವೇದಾಂತಿಗಳಾದ ಬ್ರಹ್ಮಶ್ರೀ ಪಾಲಘಾಟ್ ನಾರಾಯಣ ಒಬ್ಬರು